ಎರಡು ಬಲಿತ ದೂರ ಧ್ಯಾನ ಬಲದಿಂದ ಪೂರ್ಣಯೋಗವನ್ನು ಋಷಿಗಣಗಳಿಗೆ ಉಪದೇಶ ಮಾಡಿದ ಹಿಂದನು ಅಂತಃಪುರದಲ್ಲಿ ಶಕ್ತಿ ಸಮೇತನಾಗಿ ಕುಳಿತಿದ್ದಾನೆ ದೇವಗುರುವು ಸಭೆಗೆ ಬಂದಿದ್ದು ಆತನು ಅಲ್ಲಿಯೇ ಅಂತರ್ಧಾನವಾದುದು ಆತನನ್ನು ಹುಡುಕಿಕೊಂಡು ಹೋದ ಮರುತನು ಆತನು ಎಲ್ಲಿಯೂ ಸಿಕ್ಕಲಿಲ್ಲವೆಂದು ಬಂದು ಹರಿದುದು ಎಲ್ಲವೂ ಆತನ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದೆ ಆತನು ಯೋಚಿಸುತ್ತಿದ್ದಾನೆ ಇಂದೇಕೆ ನನ್ನ ಮನಸ್ಸು ಹೀಗೆ ಮಾಡಿತು ದೇವಸಭೆಯಲ್ಲಿದ್ದಾಗ ಬಂದ ಋಷಿಗಳನ್ನು ಇದು ಧರ್ಮಬ್ರಹ್ಮ ಪ್ರಶ್ನೆ ಧರ್ಮಾಗಣಕ್ಕೆ ಬನ್ನಿ ಅಲ್ಲಿ ಅದರ ವಿಮರ್ಶೆಯೇ ನಾನೇಕೆ ಅದರ ವಿಮರ್ಶೆಯನ್ನು ಅಲ್ಲಿಯೇ ಆರಂಭಿಸಿದೆ ಅಥವಾ ದೇವಗರು ಈ ದೇವಗುರುಗಳು ಇದ್ದಾರೆ ಅವರ ಬಳಿಗೆ ಹೋಗಿ ಎಂದೇಕೆ ಕಳುಹಿಸಲಿಲ್ಲ ಇಲ್ಲ ಈ ಪುರೇಂದರ ಪ್ರಶ್ನವನ್ನು ನಾನೆಲ್ಲರೂ ಇನ್ನೂ ಯಾರೂ ಬಿಡಿಸುವಂತಿಲ್ಲ ಆಯ್ತು ಆಗ ನಾನು ಪೂರ್ಣ ಪೂರ್ಣ ಧ್ಯಾನದಲ್ಲಿ ನಿಂತು ಆ ಪ್ರಶ್ನೆಗೆ ಉತ್ತರ ಹೇಳುತ್ತಿರುವಾಗಲೇ ಹೇಳುತ್ತಿರುವಾಗಲೇ ಬೃಹಸ್ಪತಿ ಬರಬೇಕು ಆಗ ನಾನು ತಾನು ಏನು ತಪ್ಪು ಮಾಡಿದೆ ಪೂರ್ಣ ಪೂರ್ಣ ಧ್ಯಾನದಲ್ಲಿರುವವನು ಯಾವನು ತಾನೇ ಆ ತನ್ನೆದುರು ಬಂದವರನ್ನು ಎದ್ದು ಗೌರವಿಸುವ ಅಥವಾ ಆಗ ಸಭಾಪತಿತ್ವವನ್ನು ವಹಿಸಿದ್ದೇನಾಗಿ ಗೌರವಿಸಲೇ ಗೌರವಿಸಲೇಬೇಕಾಗಿತ್ತು ಆಗಿ ಹೋಯಿತು ಈಗ ಏನಾದರೂ ಮಾಡಿ ಈ ತಪ್ಪು ತಿದ್ದುಕೊಳ್ಳಬೇಕು ಧರ್ಮಾಚಾರ್ಯನಲ್ಲದೆ ತ್ರಿಲೋಕಾಧಿಪತಿ ಪತ್ವವನ್ನು ಕಾಪಾಡಿಕೊಳ್ಳುವುದೆಂದು ಕಾಲಧರ್ಮವನ್ನರಿಸು ಆಗಾಗ ಕಾಲೋಚಿತವಾದ ಧರ್ಮಗಳನ್ನು ನನ್ನಿಂದ ಮಾಡಿಸುವುದಕ್ಕೆ ಒಬ್ಬರೂ ಇಲ್ಲದಿದ್ದರೆ ಕರ್ಮಲೋಪವಾಗುವುದು ಕರ್ಮಲೋಪವೂ ಧರ್ಮಲೋಪವಾಗುವುದು ಧರ್ಮಲೋಪವಾದರೆ ಅಧರ್ಮದ ಪ್ರಾದುರ್ಭಾವವಾಗಿ ಅಸುರರಿಗೆ ಉತ್ಸಾಯ ಕಾಲವೂ ಬರುವುದು ಹಾಗೆ ಮಾಡಿದರೆ ನಮ್ಮ ದೇವತೆಗಳ ಕರ್ತವ್ಯಕ್ಕೆ ಹಾನುಬರುವುದು ಈ ಲೋಕವನ್ನು ಸೃಷ್ಟಿಸಿದಾಗ ಲೋಕದಲ್ಲಿರುವ ಭೋಗಗಳನ್ನೆಲ್ಲ ಭೋಗ ಸಾಮಗ್ರಿಗಳನ್ನೆಲ್ಲ ಪ್ರಜಾಪತಿಯನ್ನು ನಮ್ಮ ವರ್ಷಕ್ಕೆ ಕೊಟ್ಟರುವುದು ನಾವು ಭೋಗಗಳಿಂದ ಸುಖವಾಗಲಿಲ್ಲ ಲೋಕ ಲೋಕದಲ್ಲಿರುವ ಪ್ರಜೆಗಳು ಪ್ರತಿಯೊಬ್ಬರಿಗೂ ಭೋಗಗಳನ್ನು ಭೋಗ ಸಾಧನಗಳು ಭೋಗ ಫಲವಾದ ಸುಖ ದುಃಖಗಳನ್ನು ಹಂಚುವು ಹಸುರರು ಅಸುರ ಸಾಮ್ರಾಜ್ಯವಾದರೆ ತಪ್ಪೇನೋ ದೇವತೆಗಳು ಸುಖವನ್ನು ವರ್ಧಿಸುವವರು ಹಸುರನ್ನು ದುಃಖವನ್ನು ವರ್ಧಿಸುವವರು ಹಸು ಹುಲ್ಲು ಸೊಪ್ಪು ತಿನ್ನಲಿ ಹೊಸ ತಿನ್ನಲಿ ಪಿಂಡಿ ತಿನ್ನಲಿ ಅದರಲ್ಲಿ ಹಾಲೇ ಹೆಚ್ಚುವುದು ಬೇವಿನ ಗಿಡಕ್ಕೆ ಏನು ಹಾಕಿ ಪೆಚ್ಚಿ ಪೋಷಿಸಿದರೂ ಅದರಲ್ಲಿ ರಸವು ಕಹಿಯಾಗಿಯೇ ಇರುವುದು ಹಾಗೆ ಹವ್ಯಾದಿಗಳಿಂದ ಆರಾಧಿತರಾದರೆ ದೇವತೆಗಳು ಅನುಭವಿಸುವ ಶಕ್ತಿಯನ್ನು ಅದು ಕೊನೆಯಲ್ಲಿ ಆನಂದವಾಗುವ ಶಕ್ತಿಯನ್ನು ಬೆಳೆಸುವರು ಅಸುರರುಗಳಿಂದ ಆರಾಧಿತರಾದರು ದುಃಖವನ್ನು ಎಲ್ಲವೂ ದುಃಖದಲ್ಲೇ ಪರ್ಯವಸ ಪರ್ಯವಸಾನವಾಗುವಂತೆ ಮಾಡುವ ಶಕ್ತಿಯನ್ನು ಹೇಗೆ ಹೇಗೆ ಹೇಗೋ ಕೊನೆಗೆ ದುಃಖವೇ ಆಗುವಂತಹ ಶಕ್ತಿಯನ್ನು ಬೆಳೆ ಬೆಳೆಸುವರು ಆದ್ದರಿಂದಲೇ ನಿಸರ್ಗವು ಅವರನ್ನು ತುಳಿದಿರಿಸಿ ದೇವತೆಗಳಿಗೆ ಅಜರಾಮರತ್ವವನ್ನು ಕೊಟ್ಟಿರುವುದು ನಿಸರ್ಗದತ್ತವಾದ ಈ ಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗಲೇಬೇಕು ಈ ಸ್ಥಿತಿಯನ್ನು ಕಾಪಾಡಲು ಧರ್ಮಾಚಾರ್ಯನು ಇದ್ದೇರಬೇಕು ಎಂದು ಮುಂತಾಗಿ ವಚಿಸುತ್ತಿದ್ದನು ಶಚಿಯು ಮಗುಲಲ್ಲಿ ಕುಳಿತು ಗಂಡನಿಗೆ ಬಿಸಣ ಸಣ್ಣಗೆ ಗಾಳಿ ಹಾಕುತ್ತಿದ್ದಾಳೆ ಆತನ ಮುಖವು ತೇಜೋವಿಹೀನವಾಗಿರುವುದರಿಂದಲೇ ಆಕೆಯು ಊಹಿಸಿಕೊಂಡಿದ್ದಾಳೆ ಸಾಲದುದ್ದಕ್ಕೆ ದೇವ ದೇವಲೋಕದಲ್ಲೆಲ್ಲ ಗುಸು ಗುಂಪಲಾಗಿ ಆಡಿಕೊಳ್ಳುತ್ತಿರುವ ಮಾತು ಆಕೆಕಿಗೂ ಬಿದ್ದಿದೆ ದೇವಕರುಗಳಿಗೆ ದೇವಗುರುಗಳಿಗೆ ಮರ್ಯಾದೆಯನ್ನು ತೋರಲಿಲ್ಲವೆಂದು ಅವರು ಎಲ್ಲಿಯೋ ಹೊಟ್ಟು ಹೋಗಿರುವವರಂತೆ ಅದರಿಂದ ಏನೇನು ಅನರ್ಥಗಳಾದಾವ ಎಂದು ಭೀತಿಪಡುವವರು ಕೆಲವರು ಉಂಟೇನು ದೇವತೆಗಳೆಂದರೆ ಸಮಷ್ಟಿ ಕಾರ್ಯ ಸಮಷ್ಟಿ ಕಾರ್ಯ ಲೋಕಕ್ಷೇಮವನ್ನು ನೋಡಿಕೊಳ್ಳುವುದು ಆದ್ದರಿಂದ ದೇವಗುರು ಬೋಧಿನ ಎಲ್ಲಿಯೂ ತಲೆ ತಪ್ಪಿಸಿಕೊಳ್ಳುವಂತಿಲ್ಲ ಎಲ್ಲಿದ್ದರೂ ಬಂದದೇ ಎಲ್ಲಿದ್ದರೂ ಬಂದೇ ಬರಬೇಕು ಎಂದು ಇನ್ನು ಕೆಲವರು ಒಂದು ವೇಳೆ ಅಧಿಕಾರದಲ್ಲಿರುವವರು ಕಾರಣಾಂತರಗಳಿಂದ ತಪ್ಪಿ ನಡೆದರು ಗುರುಗಳಾದವರು ಅದನ್ನು ಸಹಿಸಿಕೊಂಡು ನಡೆದರೆ ಏನು ತಪ್ಪು ನಮಗೇನೋ ಬೃಹಸ್ಪತಿ ಆಚಾರ್ಯರು ಮಾಡಿದ್ರು ಕೊಂಚವೂ ಒಪ್ಪಿತವಲ್ಲ ಇದರಿಂದ ಏನೇನು ಅನರ್ಥವಾಗುವುದು ಎಂದು ಇನ್ನೂ ಕೆಲವರು ಅಂತಹ ದೇವರಾಜನ ಹೋಗಿ ಇನ್ನೊಬ್ಬ ಧರ್ಮಾಚಾರ್ಯರನ್ನು ಹುಡುಕಿಕೊಂಡು ಬರುವನು ಏನು ಮಹಾ ಎಂದು ಇನ್ನೂ ಕೆಲವರು ಹೀಗೆ ನಾನಾ ವಿಧವಾಗಿ ಆಡುಗೊಳ್ಳುತ್ತಿರುವ ಮಾತುಗಳೆಲ್ಲ ಆಕೆಯ ಬಿತ್ತು ತನ್ನ ಕಿವಿಗೆ ಬಿದ್ದುದು ಇಂದಿನ ಕಿವಿಗೆ ಬಿದ್ದೇ ಇರಬೇಕು ಆದ್ದರಿಂದ ಅದನ್ನೇ ಕೃತ್ಯ ಆತನ ಮನಸ್ಸಿಗೆ ಮಗುಂಟು ಮಾಡಬೇಕು ಎಂದು ಆಕೆಯು ಸುಮ್ಮನಿದ್ದಾರೆ ಆದರೂ ಪ್ರಸ್ತಾಪಿಸುವುದೇ ಒಳ್ಳೆಯದೇನೋ ಎಂದು ಇನ್ನೊಂದು ಮನಸ್ಸು ಆ ವೇಳೆಗೆ ಪ್ರಹರಿಯು ತೇಜೋಂಡಲ ಮಂಡಲವಾಗಿ ಸನ್ನಿಧಾನಕ್ಕೆ ಪ್ರವೇಶಿಸಿ ಗಂಧರ್ವ ಪತಿ ಹೊಂದಿನ್ನಿಸಿದರು ಶಚಿಯು ಚಿತ್ರಪತಿಯ ಮುಖವನ್ನು ನೋಡಿ ಆತನ ಇಂಗಿತದಂತೆ ಗಂಧರ್ವ ಪತಿಯನ್ನು ಬರಮಾಡುವಂತೆ ಪ್ರಹರಿಗೆ ಸೂಚಿಸಿದಳು ಆತನು ಚಿತ್ರರಥನನ್ನು ಬರಮಾಡಿದನು ಚಿತ್ರರಥನು ಬಂದು ತ್ರಿಲೋಕಾಧಿಪತಿಗೆ ಸಲ್ಲಿಸಬೇಕಾದ ಮರ್ಯಾದೆಗಳನ್ನೆಲ್ಲ ಸಲ್ಲಿಸಿ ಅಪ್ಸರೋ ಗಂಧರ್ವರು ಸೇವೆಗಾಗಿ ಬಂದಿರುವುದನ್ನು ನಿವೇದಿಸಿದರು ದೇವೇಂದ್ರ ಮುಖದ ತೇಜಸ್ಸಿನಿಂದಲೇ ಆತನು ಆ ದಿನ ಘನ ಸಂಗೀತ ನರ್ತನಗಳಿಗೆ ಸಿದ್ದನಾಗಿಲ್ಲೂ ತನ್ನ ಘನಗಳನ್ನು ಕರೆಸಿ ಲಘುಗೀತ ನರ್ತನಗಳಿಂದ ಅಮರಪತಿಯನ್ನು ಓಲೈಸಿ ಕರ್ತವ್ಯ ನಿರ್ವಾಹ ಮಾಡಿದನು ಮಾಡಿಹೋದನು ಎಂದಿನಂತೆ ಆಗಿದ್ದರೆ ದೇವರಾಜನು ಆ ಕೂಡಲೇ ಇಳಬೇಕಾಗಿತ್ತು ಅನ್ನು ಏಕೋಯನ್ನು ಅಲ್ಲಿಯೇ ಕುಳಿತಿದ್ದನು ಗೂಢಾಚಾರದ ಪಡೆಯ ಮುಕುಂದನು ಬಂದು ಕಾಣಿಸಿಕೊಂಡನು ಏನೆಂದು ವಿಚಾರಿಸಲು ಅವನು ಜಿಯಾ ಅರುಸ ಲೋಕದಲ್ಲಿ ಎಂದೂ ಇಲ್ಲದ ಸಂಭ್ರಮ ಕಂಡುಬರುತ್ತಿದೆ ಅಸುರ ಲೋಕದಲ್ಲಿ ಎಂದೂ ಇಲ್ಲದ ಸಂಭ್ರಮ ಕಂಡುಬರುತ್ತಿದೆ ಎಲ್ಲರೂ ಆಯುಧಗಳನ್ನು ಸಿದ್ದ ಮಾಡಿಕೊಳ್ಳುತ್ತಿದ್ದಾರೆ ಅವರ ವಾಹನಗಳು ತೇಜಸ್ವಿಗಳಾಗಿವೆ ಅಸುರ ಸೇನಾವು ಕಡಲಿನಂತೆ ಉಕ್ಕುತ್ತಿದೆ ಎಂದನು ಇಂದ ತಲೆಗೂಗಿದನು ಹೌದು ಹೌದು ನಮ್ಮ ದುರ್ಬಲತೆಯೇ ಇತರರ ಬಲ ಇರಲಿ ಪ್ರಭಾವದಿಂದ ಸೋಲಿಸಿದ್ದವರನ್ನು ಇನ್ನು ಮೇಲೆ ಪ್ರತಾಪದಿಂದ ಸೋಲಿಸಬೇಕು ದಿಕ್ಪಾಲಕರನ್ನೆಲ್ಲ ಸಿದ್ದವಾಗಿರಬೇಕೆಂದು ಓಲೆಯನ್ನು ಬರೆಸುವುದು ನಮ್ಮ ಸೇನೆಯು ಯಾವಾಗಲೆಂದಲೇ ಆಗ ಮುನ್ನುಗಲು ಸಿದ್ದವಾಗಿರಲಿ ಎಂದರು ಗೂಢಾಚಾರನ ಕೈ ಮುಗಿದು ಹೋಗಿ ಹೋದರು ಇಲ್ಲದಿರುವಿಕೆಯು ಆಗಲೇ ಕಾರ್ಯಕಾರಿಯಾಗಿದೆ ಎಂದು ಶಚಿಯು ಆಶ್ಚರ್ಯ ಆಶ್ಚರ್ಯ ಪಡೆದಿದ್ದು ಎದ್ದು ಗಂಡನ ಹಿಂದೆ ಹೊರಟರು